ನಮಸ್ಕಾರ ನಾನು ಅಕ್ಷಯ ಆರ್ಶೆಟ್ಟಿ ಮಂಗಳೂರು ನಾನು ವಾಚಿಸಲಿರುವ ಕವಿತೆ ಗಾಜಿನ ಮೇಲ್ಛಾವಣಿ ಎಂಬೊಂದು ರೂಪಕ ಗ್ಲಾಸ್ ಸೀಲಿಂಗ್ ಎಂಬ ಕಾನ್ಸೆಪ್ಟ್ನ ಹಿನ್ನೆಲೆಯಲ್ಲಿ ಬರೆದಿರುವಂಥ ಕವಿತೆ ಗಾಜಿನ ಮೇಲ್ಛಾವಣಿ ಎಂಬೊಂದು ರೂಪಕ ಕೆಲವೊಮ್ಮೆ ನಾನು ಸುಖಿ ಎಂಬ ಗುಲ್ಲೇ ಸುಖದ್ದು ಸಖಿಯರ ನಡುವೆ ಕೆಲವೊಮ್ಮೆ ನಾನು ಸುಕಿ ಎಂಬ ಗುಲ್ಲೇ ಸುಕದ್ದು ಸಖಿಯರ ನಡುವೆ ನಿಜ ಮಾಡಿನಿಂದ ಸೋರಿತೆಂಬ ಭಯವೇ ಇಲ್ಲ ಚಾವಣಿಯ ಒಳಗೆ ನಿಜ ಮಾಡಿನಿಂದ ಸೋರಿತೆಂಬ ಭಯವೇ ಇಲ್ಲ ಚಾವಣಿಯ ಹುಲ್ಲು ಹಾಸಿನ ಮೇಲು ಹೊದಿಕೆ ನೀಡಿತ್ತು ನಿಟ್ಟುಸಿರಿಗೆ ಅವಕಾಶ ಹುಲ್ಲು ಹಾಸಿನ ಮೇಲು ಹೊದಿಕೆ ನೀಡಿತ್ತು ನಿಟ್ಟುಸಿರಿಗೆ ಅವಕಾಶ ಇಲ್ಲಿ ಗಾಜಿನರ ಮನೆಯಲ್ಲಿ ಇಲ್ಲಿ ಗಾಜಿನರ ಮನೆಯಲ್ಲಿ ಗಾಳಿ ಮಳೆ ಅನುಭವಕ್ಕೆ ಸಲ್ಲ ಗಾಳಿ ಮಳೆ ಅನುಭವಕ್ಕೆ ಸಲ್ಲ ಬರೀಯ ತಾಪ ನಿರ್ವಾತದ ಕೂಪ ತಾಪ ನಿರ್ವಾತದ ಕೂಪ ಹಾಗೆಂದು ಲೋಕದ ಕಣ್ನಿಗೆ ಪಾರದರ್ಶಕ ಬದುಕು ಲೋಕದ ಕಣ್ಣಿಗೆ ಪಾರದರ್ಶಕ ಬದುಕು ಪಾರವೇ ಇಲ್ಲದ ಬದುಕು ಪಾರವೇ ಬದುಕಿನ ಕೋನದಿಂದ ಮಾತ್ರ ಇಹ ಪರವಾದ ದಕ್ಷ ಬದುಕಿನ ಕೋಣದಿಂದ ಮಾತ್ರ ಇಹ ಪರವಾದ ದರ್ಶಕ ಮನಸ್ಸಿನ ಬಿಂಬಕ್ಕೆ ಇಂಗಾಲದ ಚಾಕ್ಷುಕ ಮನಸಿನ ಬಿಂಬಕ್ಕೆ ಇಂಗಾಲದ ಚಾಕ್ಷುಕ ನಮಸ್ಕಾರ